ಕ್ಷೇಷ ಪರಮ ಸುಭಕ್ತಿಪೂರ್ವಕ ವ್ಯಾಸಕೃತ ಗ್ರಂಥಗಳನ್ನರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೋ ಲೋಪದಳು ಪಾಶಪಾಣಿಯ ಪ್ರಾರ್ಥಿಸುವೇನು ಉಪದೇಶಿಸಿ ನಗದರ ಅರ್ಥಗಳ ಕರುಣಾಸಮುದ್ರ ಕೃಪಾಕಟಾಕ್ಷರಿ ನೋಡು ಪ್ರತಿದಿನ ದಿ ಖೇಷ ಖ ಅಂದರೆ ಭೂತಾಕಾಶ ಅದಕ್ಕೆ ಈಶ ಅಂದರೆ ಅಧಿಪತಿಯಾದವನು ಅಭಿಮಾನಿಯಾದವನು ಗಣಪತಿ ಖೇಷ ಆಕಾಶದಲ್ಲಿ ಶಬ್ದದ ಅಭಿವ್ಯಕ್ತಿ ಅದರಿಂದ ಶಬ್ದವನ್ನು ಅದರ ಅರ್ಥವನ್ನು ಸರಿಯಾಗಿ ತಿಳಿದು ಶಬ್ದ ರೂಪವಾಗಿರ್ತಕ್ಕಂಥ ಗ್ರಂಥವನ್ನು ಬರೀಲಿಕ್ಕೆ ಆಕಾಶಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಗಣೇಶನೇ ಯೋಗ್ಯ ವ್ಯಕ್ತಿ ಈ ರೀತಿಯಾಗಿ ವೇದವ್ಯಾಸ ದೇವರು ಅವರು ಸರ್ವಜ್ಞರು ಗಣೇಶನನ್ನೇ ಈ ಲಿಪಿಕಾರನನ್ನಾಗಿ ಕೆಲಸಕ್ಕೆ ನಿಯಮನ ಮಾಡಿದರು ಲೇಖಕೋ ಭಾರತ ಸಾಸ್ಯ ಭಗವತ್ವ ಗಣನಾಯಕಃ ಬರೆಯುವ ಕಾರ್ಯವನ್ನು ಮಾತ್ರ ಗಣಪತಿಗೆ ವಹಿಸಿಕೊಟ್ಟಂತೆ ಕಾಣುತ್ತೆ ಆದರೆ ಗಣೇಶ ಸ್ತೋತ್ರದ ಈ ಶ್ಲೋಕ ಏನಾರ್ಪಿತ ಸತ್ಯವತಿ ಸುತಾಯ ಪುರಾಣ ಮಾಲಿಕ್ಕೆ್ಯ ವಿಷಾಣ ಕೋಟ್ಯ ತಂಚಂದ್ರ ಮೋಲೇ ಸ್ತನಯಂ ತಪೋಭಿ ಅವಾಪ್ಯಮ ಆನಂದ ಘನಂ ಭಜಾಮಿ ಭಾರತ ಮಾಲಿಕ್ಯ ಅನ್ನದೇ ಪುರಾಣ ಮಾಲಿಕ್ಕೆ್ಯ ಅಂದರೆ ಪುರಾಪಿ ನವಂ ಚಿರನೂತನವಾಗಿರ್ತಕ್ಕಂಥ ಎಲ್ಲ ಕಾಲಕ್ಕೂ ಹೊಸದಾಗಿ ಕಾಣುವ ಹೊಸ ಹೊಸ ಅರ್ಥಗಳನ್ನು ಹೇಳುವ ಮಹಾಭಾರತ ಬ್ರಹ್ಮಸೂತ್ರ ಬ್ರಹ್ಮತರ್ಕ ಪುರಾಣಾದಿ ಸಮಸ್ತ ವ್ಯಾಸಕೃತ ಗ್ರಂಥಗಳನ್ನು ವ್ಯಾಸರಿಂದಲೇ ಕೇಳಿ ತಿಳಿದು ತನ್ನ ದಂತದ ತುದಿಯಿಂದ ತಾನೇ ಬರೆದು ವ್ಯಾಸರಿಗೆ ಸಮರ್ಪಣೆ ಮಾಡಿದವನು ಗಣೇಶ ಅವನಿಗಿರುವಂತಹ ಮೊರದಗಲದ ಕಿವಿ ಶೂರ್ಪಕರಣ ಆ ದೊಡ್ಡ ಕಿವಿಗಳು ಸಕಲ ಶಾಸ್ತ್ರ ಶ್ರವಣ ಮಾಡಿದ್ದರ ಸಂಕೇತ ಕೈಯಲ್ಲಿ ದಂತವನ್ನು ಹಿಡಿದಿರೋದು ಲೇಖನದ ಸಂಕೇತ ಲೇಖಕ ಆದ್ದರಿಂದ ಲೇಖನಿಯನ್ನು ಕೈಯಲ್ಲಿ ಹಿಡ್ಕೊಂಡೇನೆ ಆದ್ದರಿಂದ ಗಣೇಶ ವಿದ್ಯಾಭಿಮಾನಿ ದೇವತೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಅಂತಹ ಕೇಶ ಭೂತಾ ಆಕಾಶಕ್ಕೆ ಅಭಿಮಾನಿಯಾದ ಗಣೇಶನೇ ನೀನು ಪರಮಸುಭಕ್ತಿಪೂರ್ವಕ ವೇದವ್ಯಾಸ ರಚಿತವಾಗಿರ್ತಕ್ಕಂಥ ಗ್ರಂಥಗಳನ್ನು ಅರಿತು ಪ್ರಯಾಸವಿಲ್ಲದೆ ಬರೆದು ಲೋಕದಲ್ಲಿ ವಿಸ್ತಾರ ಮಾಡಿಯ ಪ್ರಚುರವನ್ನು ಪಾಶಪಾಣಿಯೇ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತೀನಿ ಕರುಣಾಸಮುದ್ರ ನೀನು ನಿನ್ನ ಕರುಣಾಪೂರ್ಣ ದೃಷ್ಟಿಯಿಂದ ನೋಡಿ ಪ್ರತಿದಿನದಲ್ಲಿ ನನಗೆ ಅದರ ಅರ್ಥಗಳನ್ನು ತಿಳಿಸಬೇಕು ಉಪದೇಶಿಸಬೇಕು ಅಂತ ಪ್ರಾರ್ಥನೆ ಗಣೇಶ ಆಕಾಶಕ್ಕೆ ಅಭಿಮಾನಿ ಶಬ್ದದ ಅಭಿವ್ಯಕ್ತಿ ಆಗೋದು ಆಕಾಶದಲ್ಲಿ ಅದಕ್ಕೆ ಶಬ್ದ ರೂಪವಾಗಿರ್ತಕ್ಕಂಥ ಶಾಸ್ತ್ರವನ್ನು ಬರೆಯುವ ಕಾರ್ಯವನ್ನು ವೇದವ್ಯಾಸ ದೇವರು ಗಣೇಶರಿಗೆ ಕೊಟ್ಟರು ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಖೇಶ ಅನ್ನೋ ಒಂದೇ ಪದದಿಂದ ಇಲ್ಲಿ ಸೂಚನೆಯನ್ನು ಮಾಡ್ತಾರೆ ಇಲ್ಲಿ ವಿಸ್ತಾರ ಮಾಡೋದು ಅಂತಂದರೆ ಅರ್ಥ ಪ್ರಸಾರ ಮಾಡೋದು ಪ್ರಚಯಗೊಳಿಸೋದು ಅಂತ ಗ್ರಂಥ ಲೇಖಕನಾಗಿದ್ದರಿಂದ ಅದನ್ನು ತಿಳಿದಿರುವಂತಹ ಆತನ ಮಗೆ ಅದರ ಅರ್ಥಗಳನ್ನು ಉಪದೇಶ ಮಾಡಲಿ ಅಂತ ಪ್ರಾರ್ಥನೆ ಹೀಗೆ ಗಣೇಶ ಆಕಾಶಕ್ಕೆ ಅಭಿಮಾನಿ ಆಗಿರೋದ್ರಿಂದಲೇ ಆತನಿಗೆ ವಿದ್ಯಾದಿದೇವತೆಯನ್ನು ಹಿರಿಮೆಯು ಕೂಡ ಇದೆ ವೇದವ್ಯಾಸ ಮಹಾಭಾರತದ ಲೇಖನ ಕಾರ್ಯಕ್ಕೆ ಗಣೇಶನಿಗೆ ಆದೇಶವನ್ನು ಕೊಟ್ಟಾಗ ಅದನ್ನು ಗಣಪತಿ ಶಿರಸಾವಹಿಸಿ ತನ್ನ ಲೇಖನಿನಲ್ಲದಂತೆ ಬರೆಸಲಿಕ್ಕೆ ಕೇಳ್ಕೊಂಡ ವೇದವ್ಯಾಸ ದೇವರದಕ್ಕೆ ಸಮ್ಮತಿಯನ್ನು ಕೊಟ್ಟು ಪ್ರತಿಯೊಂದನ್ನೂ ಅರ್ಥ ಮಾಡಿಕೊಂಡೇ ಬರೀಬೇಕು ಅಂತ ಆಜ್ಞಾಪ ಗಣೇಶ ಅದಕ್ಕೆ ಸಮ್ಮತಿಯನ್ನ ಕೊಟ್ಟ ವೇದವ್ಯಾಸ ದೇವರನ್ನು ಗಣಪತಿ ಅದಕ್ಕೆ ಪರಮಾನುಗ್ರಹವನ್ನು ನೀವೇ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಕೂಡ ಮಾಡಿದ ಆದರೆ ವೇದವ್ಯಾಸ ದೇವರು ಹೇಳಿರುವಂತಹ ಎಂಟು ಸಾವಿರದ ಕೂಟ ಶ್ಲೋಕಗಳನ್ನು ಅರ್ಥ ಗಣೇಶನಿಗೆ ಪ್ರಯಾಸ ಆಯಿತು ವ್ಯಾಸಾನುಗ್ರಹದಿಂದ ಅಲ್ಲೆಲ್ಲವೂ ಕೂಡ ಚೆನ್ನಾಗಿ ಅರ್ಥ ಆಯಿತು ಹೀಗೆ ಮಹಾಭಾರತದ ಲೇಖನ ಕಾರ್ಯ ಪೂರೈಸಿತು ಅನ್ನೋ ಉಲ್ಲೇಖ ಮಹಾಭಾರತದಲ್ಲಿ ಆದಿ ಪರ್ವದಲ್ಲೇ ಬರ್ತಾ ಇದೆ ಆದ್ದರಿಂದ ಅಂತಹ ಗಣಪತಿಯೇ ಪಾಶಪಾಣಿಯೇ ಪ್ರಾರ್ಥಿಸುವೆ ನಿನ್ನನ್ನು ಪ್ರಾರ್ಥನೆ ಮಾಡ್ತೀನಿ ಉಪದೇಶಿಸುವೆ ಅದರ ಅರ್ಥಗಳ ಕರುಣಾಸಮುದ್ರ ಕೃಪಾ ಕಟಾಕ್ಷದಿ ನೋಡೋ ಪ್ರತಿದಿನದಿ ಈ ರೀತಿಯಾಗಿ ದಾಸರು ಗಣಪತಿಯನ್ನು ಸ್ತೋತ್ರ ಮಾಡುವ ಮಾರ್ಗವನ್ನು ತಿಳಿಸ್ಕೊಡ್ತಾರೆ